ಶ್ರೀಗುರುಭ್ಯೋ ನಮಃ ಹರಿ ಗಣನಾನ್ವ ಗಣಪತಿಗುಂಹವಾಮೇ ಕವಿಂ ಕವೀನಾಪಮರ್ಶವಸ್ತಮ ಜ್ಯೇಷ್ ್ರಹಣ ಬ್ರಹ್ಮಣಸ್ಪತನ ಶೃಣ್ವತಿ ಸೇದ ಸಾಧನ ಶ್ರೀವಿಘ್ನೆಶ್ವರಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಅದರಲ್ಲಿ ಮೊದಲನೇದಾದಂತಹ ವಿದ್ಯೇಶ್ವರ ಸಂಹಿತೆ ಅದರಲ್ಲಿ ಇವಾಗ ಇಗಾಗಲೇ ಹತ್ತೊಂಬತ್ತು ಅಧ್ಯಾಯಗಳನ್ನು ಮುಗಿಸಿದ್ದೇವೆ ನೋಡಿದ್ದೇವೆ ಅಧ್ಯಯನ ಮಾಡಿದ್ದೇವೆ ಇಪ್ಪತ್ತನೇ ಅಧ್ಯಾಯ ಇವತ್ತು ಇದರಲ್ಲಿ ಮುಖ್ಯವಾಗಿ ವೈದಿಕ ವಿಧಿಯಿಂದ ಪಾರ್ಥಿವ ಲಿಂಗಗಳನ್ನು ಪೂಜೆ ಮಾಡ್ತಕ್ಕಂಥ ಕ್ರಮ ವಿಧಾನ ಆಮೇಲೆ ಈ ಪೂಜಾ ಭೇದಗಳು ಪ್ರಕಾರಾಂತರವಾದ ಬೇರೆ ಬೇರೆ ಪ್ರಕಾರದ ಪೂಜೆಯ ವಿಧಗಳು ಇದರ ಬಗ್ಗೆ ಇದರಲ್ಲಿ ನೋಡೋಣ श्री ओन्न शिवाय अथ श्रीशिवहापुराणे विद्यरसंहितायाशोध्याय सूत सूतवाच अथ वैदिक पाथिवार्चा निगद्य वैदिक मगेण भुक्ति प्रदिनी सूत्रोक्त संध्यां कृत्वा सूत्रो सन्ध्यांथाविधि ब्रह्मयज्ञम विधायाद ततस्तर्पणमाचरे नैतिक सकलं कर्म पुमान। पुमा शिवस्मरण भस्मुद्राक्षारक ಸೂತಮನಿಗಳು ಹೇಳ್ತಾ ಇದ್ದಾರೆ ಈಗ ವೈದಿಕ ಭಕ್ತರು ಅಂದರೆ ವೇದವನ್ನು ಬಲ್ಲವರು ವೇದವನ್ನ ನಂಬತ್ ನಂಬುವಂಥವರು ವೇದ ಮಾರ್ಗದಲ್ಲಿ ನಡೆಯುತ್ತಾ ಇರತಕ್ಕಂತಹ ವೈದಿಕ ಭಕ್ತರು ಯಾರಿದ್ದಾರೆ ವೈದಿಕ ಮಾರ್ಗದಿಂದ ಭಗವಂತನನ್ನು ಭಜಿಸ್ತಕ್ಕಂಥವ್ರು ಪೂಜಿಸ್ತಕ್ಕಂಥವ್ರು ಸೇವೆ ಮಾಡತಕ್ಕಂಥವ್ರು ಭಜ ಸೇವಾಯಾಮ್ ಧಾತು ಭಾಗ ಹ್ಞೂ ಭಗವಂತನ ಒಂದು ಭಾಗ ಅಂಶ ತಾವು ಎನ್ನತಕ್ಕಂಥ ಒಂದು ಭಾವ ಅಥವಾ ನಾವೆಲ್ಲರೂ ಭಗವಂತ ಸೇವೆಯಲ್ಲಿ ಭಾಗವಹಿಸೋಣ ಎನ್ನತಕ್ಕಂತಹ ಭಾವ ಇದು ಭಕ್ತ ಭಾವ ಈ ಒಂದು ವೈದಿಕ ಭಕ್ತರುಗಳು ಇಂಥವರು ಅವರಿಗೆ ಅಂದರೆ ವೇದ ಮಾರ್ಗದಲ್ಲಿ ಭಕ್ತಿಯನ್ನು ಪ್ರಕಟಣ ಪ್ರಕಟಪಡಿಸ್ತಕ್ಕಂಥವ್ರು ದೇವರ ಬಗ್ಗೆ ಪಾರ್ಥಿವಾರ್ಚ ನಿಗದ್ಯತೆ ಅಂತಹ ವೈದಿಕ ಭಕ್ತರಿಗೆ ಪಾರ್ಥಿವಲಿಂಗದ ಪೂಜೆ ಯಾವ ರೀತಿ ಮಾಡಬೇಕು ಎನ್ನುತ್ತಕ್ಕಂಥದ್ದನ್ನು ಹೇಳಲ್ಪಡ್ತದೆ ಈಗ ವೈದಿಕೇನೈವ ಮಾರ್ಗೇಣ ಭುಕ್ತಿ ಮುಕ್ತಿ ಪ್ರದಾಯಿನಿ ಆ ವೈದಿಕ ಮಾರ್ಗದಿಂದಲೇ ಪಾರ್ಥಿವಲಿಂಗವನ್ನು ಪೂಜೆ ಮಾಡಿದರೆ ಅದು ಭುಕ್ತಿ ಮುಕ್ತಿ ಎರಡನ್ನು ಕೊಡುವಂಥದ್ದು ಭೋಗ ಮೋಕ್ಷ ಪ್ರದ ಎರಡು ಕೂಡ ಸಿಗ್ತದೆ ಆ ಮಾರ್ಗದಲ್ಲಿ ಸೂತ್ರೋಕ್ತ ವಿಧಿನ ಭೋಗ ಲೌಕಿಕವಾಗಿ ನಾವು ಪಡೆಯತಕ್ಕಂಥ ಸುಖ ಮೋಕ್ಷ ಅಂದರೆ ಪಾರಲೌಕಿಕವಾಗಿ ಮರಣಾನಂತರದ ಸುಖ ಸೂತ್ರೋಕ್ತ ವಿಧಿನ ಅವರವರ ಗೃಹಿಯ ಸೂತ್ರದಲ್ಲಿ ಹೇಳಿರ್ತಕ್ಕಂಥ ವಿಧಿಯಂತೆ ಸೂತ್ರಗಳು ಅಂತ ಹೇಳಿದರೆ ನಾವು ವೇದಾಂಗಗಳಲ್ಲಿ ಕಾಣ್ತೇವೆ ಸೂತ್ರಗಳು ಅಂದರೆ ಸೂತ್ರ ಅಂದರೆ ಒಂದು ಒಂದರ್ಥದಲ್ಲಿ ಸೂತ್ರ ಅಂದರೆ ದಾರ ಹಗ್ಗ ಹಗ್ಗದಲ್ಲಿ ಹೇಗೆ ಹೂಗಳನ್ನು ಪೂಣಿಸಿದರೆ ಚಲ್ಲಾಪಿಲ್ಲಿ ಆಗಿರ್ತಕ್ಕಂತಹ ಬೇರೆ ಬೇರೆ ಚದರಿ ಹೋಗಿರ್ತಕ್ಕಂಥ ಹೂಗಳು ಮಲ್ಲಿಗೆಯ ಮುಂತಾದವುಗಳು ಒಂದಾಗಿ ಒಂದು ಹಾರವಾಗಿ ಹೇಗೆ ಅದು ಅಲಂಕಾರಕ್ಕೆ ಯೋಗ್ಯವಾಗ್ತದೋ ಭಗವಂತನ ಅಲಂಕಾರಕ್ಕಾಗಲಿ ಅಥವಾ ಸ್ತ್ರೀಯರಿಗೆ ಆಗಲಿ ಹೀಗೆ ಇದೇ ರೀತಿಯಲ್ಲಿ ಈ ಸೂತ್ರ ಸೂತ್ರೇ ಮಣಿಗಣ ಇವ ಅಂಥೇಳಿ ಮಣಿಯ ಸಮೂಹ ಹೇಗೆ ಸೂತ್ರದಲ್ಲಿ ಪೂಣಿಸಲ್ಪಟ್ಟಾಗ ಅದಕ್ಕೊಂದು ಹೆಚ್ಚಿನ ಒಂದು ಬೆಲೆ ಬರ್ತದೋ ಒಂದೊಂದು ಮಣಿಗಿಂತ ಅದನ್ನ ಒಂದು ಮಣಿ ಮಾಲೆ ಮಾಡಿದಾಗ ಅದೇ ರೀತಿಯಲ್ಲಿ ಈ ಸೂತ್ರಗಳು ಒಂದು ರೀತಿಯ ಒಂದು ಶಿಷ್ಯವರ್ಗವನ್ನು ಒಂದು ಶಿಷ್ಯ ಸಮೂಹವನ್ನು ಪೂರ್ಣಿಸ್ತದೆ ಒಂದು ನಿಯಮಗಳು ಒಂದು ಸೂತ್ರಗಳು ಸೂತ್ರ ಅಂದರೆ ಸಂಕ್ಷೇಪ ಅನ್ನೋದಕ್ಕಂಥ ಅರ್ಥವು ಕೂಡ ಇನ್ನೊಂದಿದೆ ಸಂಕ್ಷೇಪವಾಗಿ ಹೇಳ್ತಕ್ಕಂಥದ್ದು ಅಲ್ಲಿ ಧರ್ಮದ ಅಥವಾ ಸಂಪ್ರದಾಯ ಆಚರಣೆಗಳ ವಿಧಿವಿಧಾನಗಳು ಸಂಕ್ಷೇಪವಾಗಿ ಸೂತ್ರ ರೂಪದಲ್ಲಿ ಅಂಥೇಳಿ ಅಥವಾ ಇನ್ನೊಂದು ಸೂತ್ರ ಅಂದರೆ ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥದ್ದು ಈಗ ಗಣಿತದಲ್ಲಿ ನಾವು ನೋಡಿದರೆ ಸೂತ್ರ ಸರಳವಾಗಿ ಸಮಸ್ಯೆಯನ್ನು ಪರಿಹಾರ ಮಾಡ್ತದೆ ಹಾಗೆ ಧರ್ಮ ಸೂಕ್ಷ್ಮಗಳನ್ನು ಅತ್ಯಂತ ಧರ್ಮದ ಜಟಿಲತೆಗಳನ್ನು ಸಮಸ್ಯೆಗಳನ್ನು ಧರ್ಮಾಚರಣೆಯಲ್ಲಿರತಕ್ಕಂಥ ಪ್ರಶ್ನೆಗಳಿಗೆ ಸಂದೇಶಗಳಿಗೆ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಂಥ ತೊಕೊತಕ್ಕಂಥದ್ದು ಸೂತ್ರ ಹೀಗೆ ಸೂತ್ರ ಅಂತೇಳಿದರೆ ಅನೇಕ ಅರ್ಥಗಳನ್ನು ನಾವು ಕಾಣ್ತೇವೆ ಇನ್ನೊಂದು ಒಂದು ದಾರ ಇನ್ನೊಂದು ಸೂಕ್ಷ್ಮ ರೂಪವಾದದ್ದು ಸಂಕ್ಷಿಪ್ತವಾದದ್ದು ಇನ್ನೊಂದು ಸಮಸ್ಯೆಯನ್ನು ಪರಿಹಾರ ಮಾಡತಕ್ಕಂಥದ್ದು ಹ್ಞೂ ಸೂತ್ರ ಅಂತ ಹೇಳ್ತೇವೆ ಹೀಗೆ ಬೇರೆ ಬೇರೆ ಅರ್ಥಗಳು ಸೂತ್ರ ಇನ್ನೊಂದು ನಮ್ಮನ್ನು ಕೊಂಡೊಯ್ಯುವಂಥದ್ದು ದಾರಿ ನಮಗೆ ಅದು ಸೂತ್ರ ಅಂದರೆ ಸಾರಥಿ ಡ್ರೈವರ್ ಚಾಲಕ ಹಾಗೆ ಸೂತ್ರ ಅಂಥೇಳಿದರೆ ನಮ್ಮನ್ನು ಮುಂದೆ ಮುಂದೆ ಕೊಂಡೊಯ್ಯುವಂತಹದ್ದು ಸಾಧನಾ ಪಥದಲ್ಲಿ ಅದು ಒಂದು ಮಾರ್ಗ ಅಂತೇಳಿ ಹೇಳ್ತಕ್ಕಂಥದ್ದು ಸೂತ್ರ ಹೀಗೆ ವೇದಾಂಗಗಳಲ್ಲಿ ಬೇರೆ ಬೇರೆ ಆರು ಅಂಗಗಳು ಷಡಂಗಗಳು ವೇದಾಂಗಗಳ ಬಗ್ಗೆ ಶಿಕ್ಷಾ ವ್ಯಾಕರಣ ನಿರುಕ್ತ ಜ್ಯೋತಿಷ ಕಲ್ಪ ಛಂದಸ್ ಈ ಇದರ ಬಗ್ಗೆ ನಾಳೆ ವಿಸ್ತಾರವಾಗಿ ನೋಡೋಣ ಹರೇ ರಾಮ ಶಿವಾರ್ಪಣ ಮಸ್ತು ಓಂ ತತ್